ವೇದಿಕೆಯಲ್ಲಿರುವ ಗಣ್ಯರೇ ಸನ್ಮಾನ ಸನ್ಮಾನಿತರೆ ಹಾಗೂ ಇಲ್ಲಿ ಸೇರಿರುವ ಎಲ್ಲ ಮಹನೀಯರೇ ಹಾಗೂ ಮಹಿಳೆಯರೇ ಈ ಕಾರ್ಯಕ್ರಮದ ಎಲ್ಲ ಕಾರ್ಯಕರ್ತರೇ ಈ ಕಾರ್ಯಕ್ರಮಕ್ಕೆ ಕಾರಣಕರ್ತರೆ ಸ್ಥಳದ ದೈವ ದೇವರ ಸಾನ್ನಿಧ್ಯವನ್ನು ನೆನಪಿಸುತ್ತಾ ಈ ಒಂದು ಸುಂದರ ಕೃಷ್ಣ ಜನ್ಮಾಷ್ಟಮಿಯ ಕಾರ್ಯಕ್ರಮದ ಸಭಾ ಕಾರ್ಯಕ್ರಮದಲ್ಲಿ ಒಂದೆರಡು ಮಾತುಗಳನ್ನು ನಿಮ್ಮ ಮುಂದೆ ಇಡಲಿಕ್ಕೆ ನಾನು ಇಚ್ಛೆಪಡ್ತೇನೆ ಪಾರ್ಥಾಯ ಪ್ರತಿಬೋಧಿತಾ ಭಗವತಾ ನಾರಾಯಣೇನ ಸ್ವಯಂ ವ್ಯಾಸೇನಂ ಗ್ರಥಿತಾಂ ಪುರಾಣ ಮುನಿನ್ನ ಮಧ್ಯೆ ಮಹಾಭಾರತ ಅದ್ವಿಗೀತಾ ಪ್ರತವರ್ಷಿಣೀ ಭಗವತೀಂ ಅಷ್ಟಾದಶಾಧ್ಯಾಯ ಅಂಬ ತ್ವಾಂ ಅನುಸಂಧಾಮಿ ಭಗವದ್ಗೀತೆ ಭಗವದ್ವೀಷಣೀ ತಾಯಿಯನ್ನು ನಾವು ಮೊದಲು ನೆನೆಯಬೇಕು ಅಂತೇಳಿ ಈಗಾಗಲೇ ನಮ್ಮ ಸದಾನಂದ ಶೆಟ್ಟರು ಹೇಳಿದರು ವೇದ ಉಪನಿಷತ್ತುಗಳ ಸಾರವನ್ನು ಹೇಳಿದರು ಮಾತ್ರ ದೇವ ಉಪವ ನಮ್ಮ ಸುಬ್ರಹ್ಮಣ್ಯ ಭಟ್ರು ಕೂಡ ಕೌರವ ಪಾಂಡವರ ಸೇನೆಯಲ್ಲಿ ಹೇಗೆ ಕೌರವರು ಸೋಲಬೇಕಾಯಿತು ಸಂಖ್ಯಾಬಲ ಅಂತಿಮ ಅಲ್ಲ ಧರ್ಮದ ಬಲ ಮತ್ತು ಭಗವದ್ ಕೃಪೆ ಅಗತ್ಯ ಎನ್ನುವುದನ್ನು ನಮಗೆ ಹೇಳಿದ್ದಾರೆ ಗೀತೆ ತಾಯಿಯ ಹಾಗೆ ಅಂತ ಹೇಳಿದ್ದಾರೆ ಅಂದರೆ ಗೀತಾ ಮಾತೆಗೆ ವಂದಿಸುತ್ತೇನೆ ಅಂತೇಳಿ ಮಧುಸೂದನ ಸರಸ್ವತಿ ಸ್ವಾಮೀಜಿಯವರು ಮೊದಲು ಈ ಗೀತೆಗೆ ಭಗವದ್ಗೀತೆಗೆ ಧ್ಯಾನ ಶ್ಲೋಕಗಳನ್ನು ರಚನೆ ಮಾಡಿಕೊಟ್ರು ಒಂಬತ್ತು ಧ್ಯಾನ ಶ್ಲೋಕಗಳು ಅದರಲ್ಲಿ ಪಾರ್ಥ ಅಂದರೆ ಅರ್ಜುನ ಮಗ ಕುಂತಿಯ ಸುತ ಹಾಗಾಗಿ ಪಾರ್ಥ ಅಂತೇಳಿ ಅವನಿಗೆ ಅವನನ್ನು ನಿಮಿತ್ತ ಮಾತ್ರವಾಗಿಟ್ಟು ಕೃಷ್ಣ ಬೋಧಿಸಿದಂಥದ್ದು ಭಗವದ್ಗೀತೆ ಎಲ್ಲ ಉಪನಿಷತ್ತುಗಳು ಕೂಡ ಅಂದರೆ ಎಲ್ಲ ಉಪನಿಷತ್ತುಗಳನ್ನು ಉಪನಿಷತ್ತುಗಳೆಂಬ ಗೋವುಗಳನ್ನು ಕರೆದಿರುವಂತಹದ್ದು ಯಾರೋ ಶ್ರೀಕೃಷ್ಣ ಸರ್ವೋಪನಿಷದು ಗಾವು ದೊಗ್ಧ ಗೋಪಾಲನಂದನ ಕರೆದು ಅರ್ಜುನ ಕರು ಉಳಿದವರೆಲ್ಲ ಈ ಗೀತೆಯನ್ನು ಯಾರೋ ಓದುತ್ತಾರೋ ಅಧ್ಯಯನ ಮಾಡ್ತಾರೋ ಅನುಷ್ಠಾನ ಮಾಡ್ತಾರೋ ಇವೆಲ್ಲ ಕೂಡ ಜ್ಞಾನಿಗಳು ಅಂತೇಳಿ ಹೇಳ್ತಾನೆ ಕೃಷ್ಣ ಅಂದರೆ ಎಲ್ಲ ಹದಿನೆಂಟು ಪುರಾಣಗಳಿರ್ಬೋದು ನಾಲ್ಕು ವೇದಗಳಿರ್ಬೋದು ಸಮಸ್ತ ನವವ್ಯಾಕರಣಗಳಿರ್ಬೋದು ಅಷ್ಟಾದಶ ಪುರಾಣಿ ನವ ವ್ಯಾಕರಣಿ ಚ ನಿರ್ಮಥ್ಯ ಚತುರೋ ವೇದಾಂ ಮುನಿ ನ ಭಾರತಂ ಕೃತ ಮಹಾಭಾರತವನ್ನು ವೇದವ್ಯಾಸ ಮಹರ್ಷಿಗಳು ಸಾಕ್ಷಾತ್ ವಿಷ್ಣುವಿನ ಅವತಾರರು ಬರೆದರು ಇಲ್ಲಿ ಒಂದು ವಿಚಿತ್ರ ಏನು ಅಂತ ಭಗವದ್ಗೀತೆ ಮಹಾಭಾರತದಲ್ಲಿ ಬರುವಂಥದ್ದು ಯುದ್ಧ ಶುರುವಾಗುವಾಗ ಅರ್ಜುನನಿಗೆ ವಿಷಾದ ದುಃಖ ಆಗುವಂಥ ಸಂದರ್ಭದಲ್ಲಿ ಆದರೆ ಈ ಮಹಾಭಾರತವನ್ನು ರಚನೆ ಮಾಡಿದ್ದು ಭಗವಂತನಾದ ಭಗವಂತನ ಒಂದು ಸ್ವರೂಪವಾದ ವೇದವ್ಯಾಸ ಅವತಾರ ಹಾಗೆಯೇ ಈ ಭಗವದ್ ಗೀತೆಯನ್ನು ಬೋಧನೆ ಮಾಡಿದ್ದ ಸಾಕ್ಷಾತ್ ಶ್ರೀಕೃಷ್ಣ ಕೃಷ್ಣಸ್ತು ಭಗವಾನ್ ಸ್ವಯಂ ಅವನು ಕೂಡ ವಿಷ್ಣುವಿನ ಅವತಾರ ಪೂರ್ಣಾವತಾರ ಅಂತ ಹೇಳ್ತಾರೆ ಅಂದರೆ ಭಗವಂತ ಮಾಡಿದ ಉಪದೇಶವನ್ನು ಭಗವಂತನ ಇನ್ನೊಂದು ರೂಪದಲ್ಲಿ ಅದನ್ನು ಗ್ರಂಥ ರೂಪದಲ್ಲಿ ನಮ್ಮ ಮುಂದೆ ಉಳಿಸಿಕೊಟ್ಟ ಹಾಗಾಗಿ ನಮಗೆ ಅದೀಗ ಸಿಕ್ಕಿದೆ ಆ ಒಂದು ಏನು ಹೇಳಿದ್ದಾನೆ ಅನ್ನುವಂಥದ್ದನ್ನು ಗೀತೆಯ ಮಹಾತ್ಮೆ ಎಲ್ಲ ಪುರಾಣಗಳಲ್ಲೂ ಕೂಡ ಬಂದಿದೆ ಅದರಲ್ಲೂ ಪದ್ಮ ಮಹಾಪುರಾಣದಲ್ಲಿ ಪ್ರತಿಯೊಂದು ಅಧ್ಯಾಯಕ್ಕೂ ಕೂಡ ಬೇರೆ ಬೇರೆ ಕಥೆಗಳು ದೃಷ್ಟಾಂತ ಕಥೆಗಳು ಅದರ ಮಹಿಮೆಯನ್ನು ಹೇಳಿದ್ದಾರೆ ಒಂದೊಂದು ಅಧ್ಯಾಯಕ್ಕೆ ಒಂದೊಂದು ಅಧ್ಯಾಯದ ರೂಪದಲ್ಲಿ ಗೀತೆಯ ಮಹಾತ್ಮೆಯನ್ನು ಹೇಳಿದ್ದಾರೆ ಮೊದಲನೇದಾಗಿ ಅರ್ಜುನನಿಗೆ ಧರ್ಮಕ್ಷೇತ್ರೇ ಕುರುಕ್ಷೇತ್ರ ಸಮವೇತ ಯುತ್ಸವ ಮಾಮಕಾ ಪಾಂಡವಾ ಚೇ ಕಿಂ ಅಕುರ್ವತ ಸಂಜಯ ಅಂತೇಳಿ ಸಂಜೆಯನಿಗೆ ದಿವ್ಯ ದೃಷ್ಟಿಯನ್ನು ಕೊಟ್ಟಂತಹದ್ದು ವ್ಯಾಸವು ದೃಶ್ ಧೃತರಾಷ್ಟ್ರನಿಗೆ ಕತೆ ಹೇಳಲಿಕ್ಕೆ ಬೇಕಾಗಿ ಕುರುಕ್ಷೇತ್ರದ ಕಥೆಯನ್ನು ಹಾಗಾಗಿ ವ್ಯಾಸದತ್ತವಾದಂತಹ ದೃಷ್ಟಿ ಶಕ್ತಿಯಿಂದ ಧೃತರಾಷ್ಟ್ರರು ಧೃತರಾಷ್ಟ್ರ ಇದನ್ನು ನೋಡು ಹಾಗೆ ಆಯಿತು ಅಂದರೆ ನೋಡಿದ ಹಾಗೆ ಅನುಭವ ಆಯಿತು ಅವನ ಕತೆ ಸಂಜೆಯನ ಮೂಲಕ ಧರ್ಮಕ್ಷೇತ್ರ ಅಂಥೇಳಿ ಯಾಕೆ ಬಂತು ಕುರು ಅಂಥೇಳಿ ಕುರು ವಂಶ ಅಂತೇಳಿ ಕೌರವರು ಅಂತ ಬಂದದ್ದು ಗುರು ಎನ್ನುವಂಥ ಒಬ್ಬ ರಾಜ ಮೊದಲು ಇದ್ದವು ಚಂದ್ರವಂಶದಲ್ಲಿ ಆ ಗುರುವಿನಿಂದಾಗಿ ಕೌರವರೊಂದು ತಡೆ ಆಯಿತು ಹಾಗೆ ಕುರುಕ್ಷೇತ್ರ ಅವನು ಎಷ್ಟೋ ವರ್ಷಗಳ ಕಾಲ ಮಾಡಿದಂಥ ತಪೋಭೂಮಿ ತಪಸ್ಸು ಮಾಡಿದಂಥ ಭೂಮಿಯನ್ನು ತಪೋಭೂಮಿ ಹಾಗಾಗಿ ಕುರುಕ್ಷೇತ್ರ ಹಾಗೆ ಧರ್ಮಕ್ಷೇತ್ರ ಆಯಿತು ಅಲ್ಲಿ ಮಡಿದವರಿಗೂ ಕೂಡ ವೈಕುಂಠ ಪ್ರಾಪ್ತಿಯಾಗುವಂಥ ಯೋಗ ಬಂತು ಅಲ್ಲಿ ಯುದ್ಧಮಾಣಿ ಹೋರಾಡಿದಂಥ ಯಾವ ಕ್ಷತ್ರಿಯರು ಅವರು ಮರಣವನ್ನು ಹೊಂದಿದ ನಂತರ ವೈಕುಂಠವನ್ನು ಪಡೀತಾರೆ ಏನೋ ಅಂತಹದ್ದು ಆ ಪುಣ್ಯ ಅದರಿಂದಾಗಿ ಬಂತು ಕುರುಕ್ಷೇತ್ರ ಧರ್ಮಕ್ಷೇತ್ರ ಇನ್ನೊಂದು ಆ ಕುರುಕ್ಷೇತ್ರದಲ್ಲಿ ಐದು ಹೊಂಡ ದೊಡ್ಡ ದೊಡ್ಡ ಸಾ ಒಂದು ಸರೋವರಗಳನ್ನು ಮಾಡಿ ಅರ್ಥ ದೊಡ್ಡ ಹೊಂಡ ತೆಗೆದು ಅದರಲ್ಲಿ ದುಷ್ಟ ಕ್ಷತ್ರಿಯರನ್ನು ಕೊಂದು ಆ ರಕ್ತವನ್ನು ತುಂಬಿಸಿದ ತುಂಬಿಸಿದ ಯಾರು ಭಾರ್ಗವ ಪರಶುರಾಮ ಅಂದರೆ ಅವಾಗ ಯಾವಾಗ ರಾಜರುಗಳು ದುಷ್ಟರಾಗ್ತಾರೆ ಅವಾಗ ಅವರನ್ನು ಕೂಡ ನಿಗ್ರಹಿಸಿಕ ಭಗವಂತ ಅವತಾರ ಬರ್ತಾನೆ ಹಾಗೆ ಯಾವುದೇ ದುಷ್ಟ ತನ್ನ ಎಲ್ಲಿದೆ ಯಾರಲ್ಲಿದೆ ಅದನ್ನು ನಾಶ ಮಾಡಲಿಕ್ಕೆ ಭಗವಂತ ಬೇರೆ ಬೇರೆ ರೀತಿಯಿಂದ ಪ್ರಯತ್ನ ಮಾಡ್ತಾನೆ ಹಾಗೆ ಈ ಭಾರತ ಅಥವಾ ರಘುವಂಶದಲ್ಲಿ ಹುಟ್ಟಿದಂತಹ ಜಮಲಗ್ನಿಯ ಮಗ ಪರಶುರಾಮ ಅವನು ಆ ಕ್ಷತ್ರಿಯರ ರಕ್ತವನ್ನು ಅಲ್ಲಿ ತುಂಬಿಸಿ ಐದು ಹಾಗಾಗಿ ಅದಕ್ಕೆ ಸಮಂತ ಪಂಚಕ ಅಂತೇಳಿ ಕೂಡ ಹೇಳ್ತಾರೆ ಸಮಂತ ಪಂಚಕ ಐದು ಕೊಳೆ ರಕ್ತದ ಕೊಳಗಳು ಅದು ಕುರುಕ್ಷೇತ್ರದ ಒಂದು ಹಿನ್ನೆಲೆ ಹೀಗೆ ಭಗವದ್ಗೀತೆಯಲ್ಲಿ ಬಹಳಷ್ಟು ವಿಚಾರಗಳಿದೆ ನಾವು ಭಗವದ್ಗೀತೆಯನ್ನು ಎಷ್ಟು ಓದಿದರೂ ಅಧ್ಯಯನ ಮಾಡಿದರೂ ಸಾಲದು ನಾವು ಒಂದು ಸಲ ಓದಿದಾಗ ನಮಗೆ ಅರ್ಥ ಆಗಲಿಲ್ಲ ಅಂತೇಳಿದರೆ ನಾವು ಅಲ್ಲಿಗೆ ಬಿಡುವ ಬಿಡಬಾರದು ಯಾಕಂದರೆ ಒಂದು ಸಲ ನಮಗೆ ಒಂದು ರೀತಿ ಅರ್ಥ ಆಗ್ತದೆ ಪುನಃ ಓದುವಾಗ ಇನ್ನೊಂದು ರೀತಿ ಅರ್ಥ ಆಗ್ಬೋದು ಓದುತ್ತಾ ಓದುತ್ತಾ ಹೋದಾಗಿ ನಮಗೆ ಅದರ ನಾನಾ ಮುಖಗಳು ಹಾಗೆ ಜೀವನದಲ್ಲಿ ನಮಗೆ ಅದನ್ನು ಅನುಷ್ಠಾನ ಮಾಡುವಂಥ ಮನಸ್ಸು ಬರಬಹುದು ಆ ಮೂಲಕ ಡಿ ಅವರು ಹೇಳ್ತಾರೆ ಕೇವಲ ಗೀತಾ ಪಾರಾಯಣದಿಂದ ನಮಗೆ ಮೋಕ್ಷ ಸಿಗುವುದಿಲ್ಲ ಅಥವಾ ಗೀತೆಯು ನಮಗೆ ಮೋಕ್ಷವನ್ನು ನಮ್ಮ ಕೈಗೆ ತಂದು ಕೊಡುವುದಿಲ್ಲ ಆದರೆ ಆ ಗೀತಾ ಪಾಠ ಫಲೋದಯ ಯಾವಾಗ ಅದನ್ನು ಜೀವನದಲ್ಲಿ ಅನುಷ್ಠಾನ ಮಾಡಿದಾಗ ಅಂತೇಳಿ ಹೇಳ್ತಾರೆ ಹಾಗಾಗಿ ಅಲ್ಲಿರುವ ಏನೇನು ಉಪದೇಶಗಳಿದೆ ಅದನ್ನೆಲ್ಲ ಜೀವನದಲ್ಲಿ ನಾವು ಅನುಷ್ಠಾನ ಮಾಡಬೇಕಿದ್ರೆ ನಾವು ಮೊದಲು ಓದಬೇಕಾಗ್ತದೆ ಅದನ್ನು ಅದರಲ್ಲಿ ಏನಿದೆ ಏನು ಹೇಳಿದ್ದಾರೆ ಅಂತೇಳಿ ಸರಳವಾದ ಒಂದು ರೀತಿಯಲ್ಲಿ ಅವನು ಹೇಳಿದ್ದಾನೆ ಭಗವಂತ ಅದನ್ನೆಲ್ಲ ನಾವು ಅದರಲ್ಲಿ ಮುಖ್ಯವಾಗಿ ಹೇಳ್ತದೆ ಒಂದು ಅವತಾರ ತತ್ವ ಅಂದರೆ ಯದಾ ಯದಾ ಹಿ ಧರ್ಮಸ ಭಾರತ ಅಭ್ಯುತ್ಥಾನಮ ಅಧರ್ಮಸ್ಯ ತದಾ ಯಾವಾಗ ಯಾವಾಗ ಧರ್ಮದ ಅವನತಿಯು ಅಧರ್ಮದ ಏರುಗಳೇ ಆಗ್ತದೋ ಆವಾಗ ನಾನು ನಾನೇ ಸ್ವತಃ ಅವತಾರ ಎತ್ತಿ ಬರ್ತೇನೆ ಅಂತೇಳಿ ಕೃಷ್ಣ ಹೇಳಿದ್ದೇನೆ ಯಾವ ರೂಪದಲ್ಲಿ ಇರಬಹುದು ಹಾಗಾಗಿ ಅದು ಒಂದು ಮುಖ್ಯವಾದದ್ದು ಯಾಕೆ ಪರಿತ್ರಾಣಾಯ ಸಾಧೂನಂ ವಿನಾಶಾಯ ಚದುಷ್ಕೃತ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗ ಯುಗದಲ್ಲಿಯೂ ಕೂಡ ನಾನು ಕಾಲಕಾಲದಲ್ಲಿಯೂ ಕೂಡ ನಾನು ಧರ್ಮ ರಕ್ಷಣೆಗಾಗಿ ಹಾಗೂ ಅಧರ್ಮದ ನಾಶ ಹಾಗೆ ಶಿಷ್ಟ ರಕ್ಷಣೆ ದುಷ್ಟ ಶಿಕ್ಷಣ ಇದಕ್ಕಾಗಿ ನಾನು ಅವತಾರೆ ಬರ್ತೇನೆ ಅಂತೇಳಿ ಹೇಳಿದ್ದೇನೆ ಹಾಗಾಗಿ ಧರ್ಮಾಚರಣೆ ನಾವು ಮಾಡಬೇಕು ಧರ್ಮ ಅಂದರೆ ಈಗಾಗಲೇ ಹೇಳಿದರೂ ಮಾತೃ ದೇವೋಭವ ಇದು ಮೊದಲ ಧರ್ಮ ಪಿತೃದೇವೋಭವ ತಂದೆಯನ್ನು ದೇವರಾಗಿ ಕಾಣು ಆಚಾರ್ಯ ದೇವೋಭವ ನಮಗೆ ಯಾವ ವಿದ್ಯೆಯನ್ನು ಕರೆಸೋ ಗುರು ಇದ್ದಾನೆ ಗುರು ಇದ್ದಾರೆ ಗುರುಗಳಿರ್ತಾರೆ ಅವರನ್ನು ದೇವರಾಗಿ ಕಾಣು ಅತಿಥಿ ದೇವೋಭವ ನಮ್ಮ ಅತಿಥಿ ನಮ್ಮ ಮನೆಗೆ ಇರ್ಬೋದು ಅತಿಥಿಯಾಗಿ ಆಗ್ಬೋದು ಅವರನ್ನು ದೇವರಾಗಿ ಕಾಣು ಈಗಾಗಲೇ ನಮ್ಮ ಸದನ ಶೆಟ್ಟರು ಅದನ್ನು ಪ್ರತ್ಯಕ್ಷವಾಗಿ ಇಲ್ಲಿ ಹೇಳಿದ್ದಾರೆ ಅಂದರೆ ಅತಿಥಿ ಕೂಡ ದೇವರು ಕಳಿಸಿದಂಥದ್ದು ಎನ್ನುವಂಥ ಭಾವನೆ ನಮ್ಮ ಸಂಪ್ರದಾಯದಲ್ಲಿ ಇದೆ ಯಾಕಂತೇಳಿದರೆ ಅತಿಥಿ ಅಂತೇಳಿದರೆ ಅದರಲ್ಲಿಯೂ ಬೇರೆ ಬೇರೆ ಉಂಟು ಅಂದರೆ ಕರೆಯದೇ ಬರುವಂಥದ್ದು ಕರೆದು ಬರುವಂಥದ್ದು ಎರಡು ರೀತಿಯಲ್ಲಿಯೂ ಉಂಟು ಅಭ್ಯಾಗತರು ಅಂತೇಳಿ ಕರೆದು ಬಂದರೆ ಅಭ್ಯಾಗತರು ಕರೆಯದೆ ಅವರಿಗೆ ತಿಥಿ ಇಲ್ಲ ಅಂದರೆ ತಿಥಿ ಅಂದರೆ ಇಂಥ ದಿನ ಇಲ್ಲ ಯಾವಾಗ ಕೂಡ ಬರ್ಬೋದು ಅದು ಅತಿಥಿ ಅಂತೇಳಿ ಹೇಳ್ತಾರೆ ಹಾಗೆ ಎರಡು ಅದು ಹಾಗೆ ಈ ಕರ್ ನಮ್ಮ ಜೀವನದಲ್ಲಿ ನಾವು ಎರಡೂ ರೀತಿಯಲ್ಲಿ ನಾವು ಅಂದರೆ ಒಂದು ಆತ್ಮ ಅಂತೇಳಿ ಹೇಳಿದರೆ ಏನು ನಮ್ಮ ಅಡಿಗರು ನಮ್ಮ ಗೋಪಾಲಕೃಷ್ಣ ಅಡಿಗರು ಹೇಳಿದ್ದಾರೆ ಅಮೃತ ವಾಹಿನಿಯೊಂದು ಹರಿಯುತ್ತಿದೆ ಮಾನವನ ಎದೆಯಿಂದಲ ಎದೆಗೆ ಸತತ ಅಂತೇಳಿ ಅಂದರೆ ನಮ್ಮ ಎಲ್ಲರ ಮನುಷ್ಯರಿರ್ಬೋದು ಎಲ್ಲ ಸಕಲ ಜೀವ ಜಾತಿಗಳು ಎಲ್ಲ ಯಾವುದಿದೇ ಜೀವಿಗಳು ಇದರ ಎಲ್ಲ ಒಂದರಿಂದ ಒಂದಕ್ಕೆ ಅಮೃತ ವಾಹಿನಿಯೊಂದು ಹರಿಯುತ್ತಾ ಇದೆ ಅಮೃತ ಮರಣವಿಲ್ಲದ್ದು ಅದೇ ನಮ್ಮ ವಿದ್ಯುತ್ತಿನ ಹಾಗೆ ಇರುವಂಥದ್ದು ಅದೇ ಭಗವಂತನ ಶಕ್ತಿ ಅದರಿಂದಾಗಿ ನಾವೆಲ್ಲ ಜೀವಂತ ಇದ್ದೇವೆ ಯಾವಾಗ ಪವರ್ ಫೇಲ್ಯೂರ್ ಆಗ್ತದೆ ಆವಾಗ ಇದು ಎಲ್ಲಿ ಒಂದು ಕಡೆ ಫಾಲ್ಟ್ ಆದರೆ ಒಂದು ಹೋಗ್ತದೆ ಇಲ್ಲದಿದ್ದರೆ ಒಟ್ಟಿಗೆ ಹೋಗ್ತದೆ ಪವರ್ ಫೇಲ್ಯೂರಾಗಿ ಹಾಗೆ ನಮ್ಮ ಜಗತ್ತು ಇಷ್ಟೇ ಇರುವಂಥದ್ದು ಅಂದರೆ ವಿದ್ಯುತ್ತು ಇದ್ದ ಹಾಗೆ ಭಗವಂತನ ಶಕ್ತಿ ನಾವೆಲ್ಲ ಅದರಲ್ಲಿ ಬೇರೆ ಬೇರೆ ಸಲಕರಣೆಗಳು ಇದ್ದ ಹಾಗೆ ಅಂಥೇಳಿ ಹೇಳುವಂಥದ್ದು ಈ ಆತ್ಮಶಕ್ತಿ ನಮ್ಮೆಲ್ಲರೊಳಗಿರುವಂಥದ್ದು ಒಂದೇ ಹಾಗಾಗಿ ನಾವು ಯಾವುದೇ ಭೇದ ನಮ್ಮ ಒಂದು ಈಗಾಗಲೇ ಹೇಳಿದರು ಎರಡು ಕಡೆ ಅಷ್ಟಮಿ ಆಗುವಂಥ ಸ್ವಲ್ಪ ಭೇದ ಭಾವ ಒಂದು ಬೇಸರದ ಸಂಗತಿ ಅಂಥೇಳಿ ಆದರೆ ಅಷ್ಟಮಿ ಕೂಡ ಮಾಡಬಹುದು ದೇವರಿಗೆ ಹೆಚ್ಚಾಗೋದಿಲ್ಲ ಆದರೆ ಒಂದೇ ದಿನ ಮಾಡಿದರೆ ಮಾತ್ರ ಸ್ವಲ್ಪ ಕಷ್ಟ ಆಗ್ತದೆ ಬರುವವರಿಗೆ ಅಂಥೇಳಿ ನನಗೆ ಕಾಣ್ತದೆ ನಾಳೆ ಮಾಡಿದರೂ ಒಳ್ಳೆಯದಿತ್ತು ಯಾವುದು ಮೊದಲು ಹತ್ತು ಅದು ಮೊದಲು ಮಾಡಿ ಮ ಮತ್ತೆ ಹಿಂಗ್ ಮಾಡೋರು ಬೇರೆ ದಿವಸ ಮಾಡಿದರೆ ಆವಾಗ ಹೋಗುವವರಿಗೆ ಎಲ್ರಿಗೂ ಒಂದು ಅನುಕೂಲ ಆಗ್ತದೆ ಯಾರಿಗೂ ಬೇಸರ ಆಗೋದಿಲ್ಲ ಹಾಗೆ ಕೃಷ್ಣನ ತುಂಟಾಟ ಅಂದರೆ ಲೀಲೆ ಭಗವಂತ ಮಾಡುವಂಥದ್ದೆಲ್ಲ ಲೀಲೆ ಅದೇ ನಾವು ಮಾಡಲಿಕ್ಕೆ ಆಗೋದಿಲ್ಲ ಅದನ್ನು ಶರಣಾಗತ ರಕ್ಷಣೆ ಅಂದರೆ ನ ದೇವ ಚರಿತಂ ಚರೆಯತ್ ಅಂತ ಹೇಳಿದರೆ ಭಗವಂತ ಅಂದರೆ ದೇವರು ಏನು ಮಾಡ್ತಾರೆ ಅದನ್ನು ಮನುಷ್ಯರು ಮಾಡಲಿಕ್ಕೆ ಆಗೋದಿಲ್ಲ ಅದು ಮನುಷ್ಯರದ್ದು ಧರ್ಮ ಆಗೋದಿಲ್ಲ ಹಾಗಾಗಿ ನಾವೆಲ್ಲರೂ ಕೂಡ ಆ ಭಗವದ್ಭಾಣಿಯಾದಂತಹ ಗೀತಾಮೃತವನ್ನು ಕುಡಿದು ಗೀತಾಮೃತದ ಆಳಕ್ಕಿಳಿದು ದಿನನಿತ್ಯ ಒಂದೊಂದು ಶ್ಲೋಕ ಆದರೂ ಓದಿದರೆ ನಮಗೆ ಭಗವದ್ಗೀತೆಯ ಒಂದು ಅನುಭವ ಆಗಬಹುದು ಜೀವನದಲ್ಲಿ ಅಂತೇಳಿ ಹೇಳ್ತಾ ಆ ಗೀತಾಮೃತವನ್ನು ನಾವೆಲ್ಲರೂ ಕೂಡ ದಿನನಿತ್ಯ ತೊಡಗೋಣ ಅದು ನನಗೊಂದು ಉದಾಹರಣೆ ನೆನಪಾಗ್ತದೆ ವಿದೇಶದಲ್ಲಿ ನಮ್ಮ ಶತಾಬಿನಿ ಆರ್ ಗಣೇಶ್ ಪ್ರವಚನದಲ್ಲಿ ಕೇಳಿದ ಮಾತು ವಿದೇಶದಲ್ಲಿ ಒಂದು ಅಂದರೆ ಚರ್ಚಲ್ಲಿ ಇವರು ಭಗವದ್ಗೀತೆಯನ್ನು ಇಟ್ಟುಕೊಂಡಿದ್ರಂತೆ ಒಬ್ಬರು ಫಾದರ್ ಅವರು ಅಂದರೆ ಎಲ್ಲ ನಮಗೆ ಋಗ್ವೇದದಲ್ಲಿ ಕೂಡ ಹೇಳ್ತದೆ ಏನು ಆನೋ ವಿಶ್ವತಃ ವಿಶ್ವದ ಎಲ್ಲೆಡೆಯಿಂದ ಸದ್ವಿಚಾರಗಳು ನಮ್ಮ ಹರಿದು ಬರಲಿ ಅದು ನಾವು ಧರ್ಮ ಅಂತೇಳಿ ಹೇಳಿ ಭೇದ ಭಾವ ನಾವು ಮಾಡಿರುವಂಥದ್ದು ಎಲ್ಲೆಡೆಯಿಂದ ವಿಚಾರಗಳು ನಮಗೆ ಬರಲಿ ಅಂತೇಳಿ ಹೇಳುವಂಥದ್ದು ಅಂದರೆ ಅಲ್ಲಿ ಅವರು ಏನು ಹೇಳಿದರು ಅಂದರೆ ಯಾರಾದರೂ ಒಬ್ಬರು ಭಾರತೀಯರು ಆ ದೇಶಕ್ಕೆ ಹೋದರೆ ಅಥವಾ ಆ ಚರ್ಚೆಗೆ ಭೇಟಿ ಕೊಟ್ಟಾಗ ಅವರು ಕೇಳ್ತಾರೆ ಅಂತ ಕೂಡ ಹಾಂ ಇದರಲ್ಲಿ ಏನಾದರೂ ಅವ್ರಿಗೆ ಏನಾದರೂ ಒಂದು ಡೌಟ್ ಇದ್ದರೆ ಓ ಯು ಆರ್ ಫ್ರಮ್ ಇಂಡಿಯಾನು ನೀವು ಭಾರತವನ್ನು ಬಂದವರಲ್ಲ ನೋಡಿ ನನಗೆ ಒಂದು ಇದರಲ್ಲಿ ಒಂದು ಡೌಟ್ ಇತ್ತು ನೀವೊಂದು ಪರಿಹರಿಸ್ಬೋದಾ ಅಂತೇಳಿ ಇದರಲ್ಲಿರುವ ಒಂದು ಅಂದರೆ ಭಾರತೀಯರಾದರೆ ಭಗವದ್ಗೀತೆ ಅವರಿಗೆ ಗೊತ್ತಿರ್ಬೋದು ಎನ್ನುವಂಥ ನಂಬಿಕೆ ಆದರೆ ನಮಗೆ ನಮ್ಮ ವಿಷಾದ ಸಂಗತಿ ನಾವು ಭಗವದ್ಗೀತೆಯನ್ನು ನಮ್ಮಲ್ಲಿ ಇಷ್ಟು ಜನ ನಾವು ಓದಿದ್ದೇವೆನೋ ಗೊತ್ತಿಲ್ಲ ಅಂದರೆ ಬೇರೆ ಬೇರೆ ಪರಿಸ್ಥಿತಿಗಳಿರ್ಬೋದು ಆದರೆ ನಮ್ಮ ಮಕ್ಕಳಿಗೆ ನಾವು ಭಗವದ್ಗೀತೆಯನ್ನು ಓದಿಸಿ ಅದರಲ್ಲಿರುವ ಒಳ್ಳೆಯ ಬೋಧನೆಗಳು ದೇವರ ಹೆಸರು ಕೃಷ್ಣ ಇರ್ಬೋದು ಕ್ರಿಸ್ತ ಇರ್ಬೋದು ಅಲ್ಲ ಇರ್ಬೋದು ಅದು ಹೆಸರು ಮಾತ್ರ ಆದರೆ ದೇವರು ಎನ್ನುವಂಥ ಶಕ್ತಿ ಎಲ್ಲರಿಗೂ ಅನುಭವಕ್ಕೆ ಅನುಭವ ಗೊತ್ತುಂಟು ದೇವರ ಕೃಪೆ ಇದ್ದರೆ ನಮಗೇನು ಸಾಧ್ಯ ಆಗ್ತದೆ ಏನು ಹರಕೆ ಹೇಳಿದರೆ ನಮಗೆ ಆಗ್ತದೆ ಇದೆಲ್ಲ ನಮಗೆ ಅನುಭವ ಆದರೆ ಹೆಸರು ಬೇರೆ ಬೇರೆ ಇರ್ಬೋದು ದೇವರಿಗೆ ಆ ದೇವರ ಬೋಧನೆಗಳು ಕೂಡ ಬೇರೆ ಬೇರೆ ಉಂಟು ಆದರೆ ಅದು ಅಧರ್ಮದ ಬೋಧನೆ ಇಲ್ಲ ಎಲ್ಲರೂ ಕೂಡ ಧರ್ಮವನ್ನೇ ಬೋಧಿಸುವಂಥದ್ದು ಯಾವ ರೂಪದಲ್ಲೇ ಇರಲಿ ದೇವರು ಹಾಗಾಗಿ ನಾವು ಈ ಭಗವದ್ಗೀತೆಯನ್ನು ದಿನನಿತ್ಯ ಒಂದು ಶ್ಲೋಕ ಮಕ್ಕಳಿಗೆ ಓದಿಸುವ ಇದರಿಂದಾಗಿ ನಮ್ಮ ಜೀವನದಲ್ಲಿ ಪರಿವರ್ತನೆ ಆಗುವುದು ಗ್ಯಾರಂಟಿ ಯಾಕಂದರೆ ಅದರಲ್ಲಿ ಅಷ್ಟು ತತ್ವಗಳು ಅಡಗಿವೆ ಅದನ್ನು ಓದಿದರೆ ಸಾಕು ಅಂತ ಹೇಳಿದರೆ ಓದಿದ ಮೇಲೆ ಆಮೇಲೆ ಅರ್ಥ ಆಗ್ತದೆ ಅರ್ಥ ಇರ್ತದೆ ಅದರಲ್ಲಿ ಹಾಗಾಗಿ ನಾವು ಈ ಒಂದು ಕಡೆ ನಮ್ಮ ಪ್ರಯತ್ನವನ್ನು ಹರಿಸೋಣ ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಪರಿಶ್ರಮ ಪಟ್ಟ ಇದರ ಬೆನ್ನೆಲುಬಾಗಿರುವ ಎಲ್ಲ ಒಂದು ಸಜ್ಜನ ನಮ್ಮ ಬಂಧುಗಳು ಧರ್ಮ ಸಮಾಜದಲ್ಲಿ ಧರ್ಮ ಬೇಕು ಆ ಧರ್ಮ ಇರಬಾರ್ದು ಎನ್ನುವಂತಹ ಎಲ್ಲ ಸಹೃದಯಗಳಿಗೆ ಇದಕ್ಕೆ ಪುನಃ ಕೃತಜ್ಞತೆಯನ್ನು ಆಗ ಅವಕಾಶಕ್ಕಾಗಿ ಪುನಃ ಎಲ್ಲರಿಗೂ ಕೂಡ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ನಮ್ಮ ಮಾತ್ರವನ್ನು ಮುಗಿಸ್ತೀನಿ ನಮ್ಮ ಈ ಕಾರ್ಯಕ್ರಮಕ್ಕೆ ಸಭಾಧ್ಯಕ್ಷರಿಗೆ ಆಗಮಿಸಿ ಎರಡು ಮಾತನಾಡಿದಂತಹ